ನಿತ್ಯಾನಂದಮಯನಾದ ಪರಮಾತ್ಮನ ಅವಯವಗಳು ಕೂಡ ಆನಂದಮಯ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಮೋದಶಿರ ದಕ್ಷಿಣ ಸುಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದು ಋಗಾದಿಶ್ರುತಿಗಳು ಬೀಳುವವು ಆನಂದಮಯ ಹರಿಗೆ ಮೋದ ವೈಶ್ವಿಕ ಸುಖ ವಿಶೇಷ ಪ್ರಮೋದ ಪಾರತ್ರಿಕ ಸುಖ ಆದ ಕಾರಣದಿಂದ ಮೋದ ಪ್ರಮೋದನೆನಿಸುವನು ಪರರಿಗೆ ಮಾಡುವ ಉಪಕಾರದಿಂದ ಉಂಟಾಗುವಂಥ ಸುಖಕ್ಕೆ ಪ್ರಿಯ ಅಂತ ಹೆಸರು ತನ್ನ ಅಧೀನರಾಗಿರ್ತಕ್ಕಂಥ ಜೀವನಿಗೆ ಪರಮಾತ್ಮ ನಿರಪೇಕ್ಷನಾಗಿ ಆಪ್ತ ಬಂಧುವಿನಂತೆ ಸುಖವನ್ನು ಪಡೋದರಿಂದ ಪರಮಾತ್ಮನಿಗೆ ಪ್ರಿಯ ಅನ್ನೋ ಹೆಸರು ಪರಮ ಆಪ್ತ ಜೀವನಿಗೆ ಪರಮಾತ್ಮ ಅಂತ ಅನಂತ ಉಪಕಾರ ಅನಿಮಿತ್ತ ಉಪಕಾರವನ್ನು ಮಾಡ್ತಾನೆ ಅಂತ ಅನಿಮಿತ್ತ ಬಂಧು ಅಂತಹ ಪರಮಾತ್ಮನಿಗೆ ಪ್ರಿಯ ಅನ್ನೋದೇ ಭಗವಂತನ ಶಿರಸ್ಸು ಅದಕ್ಕೆ ಬಲಪಾರ್ಶ್ವದಲ್ಲಿ ಇರೋದೇ ದಕ್ಷಿಣ ಪಕ್ಷ ಅಂತ ಅದಕ್ಕೆ ಮೋದ ಅಂತ ಕರಿತಾರೆ ಭಗವಂತನ ಶಿರಸ್ಸಿನ ಎರಡ ಪಾರ್ಶ್ವಕ್ಕೆ ಅದಕ್ಕೆ ಉತ್ತರ ಪಕ್ಷ ಅಂತ ಹೆಸರು ಅದಕ್ಕೆ ಪ್ರಮೋದ ಅಂತಾನೆ ಈ ಮೋದ ಮತ್ತು ಪ್ರಮೋದ ಅನ್ನೋ ಈ ಈ ಪದಗಳು ಅಥವಾ ಶಬ್ದಗಳು ಋಗ್ವೇದ ಮೊದಲಾಗಿರ್ತಕ್ಕಂಥ ವೇದಗಳಲ್ಲಿ ಹೇಳಿರುವಂಥದ್ದು ತೈತರಿಯ ಉಪನಿಷತ್ತಿನ ವಿಚಾರದಲ್ಲೂ ಅಲ್ಲಿ ತಿಳಿಸ್ತಾರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಮೊದಲಾಗಿರ್ತಕ್ಕಂಥ ವಿಷಯಗಳಿಂದ ಇಂದ್ರಿಯಗಳ ಮೂಲಕ ಜೀವನಿಗೆ ಉಂಟಾಗುವಂತಹ ಅದಕ್ಕೆ ಮೋದ ಅಂತ ವೈಶಿಕ ಸುಖ ಅಂತಂದ್ರೂ ಒಂದೇ ವಿಷಯ ಸುಖ ಅಂದರೂ ಒಂದೇ ಪಂಚ ತನ್ಮಾತ್ರಗಳಿಂದ ಆಯಾ ಇಂದ್ರಿಯಗಳ ಮೂಲಕ ಜೀವನಿಗೆ ಉಂಟಾಗುವಂಥ ಸಿಖ ಸುಖಕ್ಕೆ ವಿಷಯ ಸುಖಕ್ಕೆ ಮೋದ ಅಂತ ಪ್ರಮೋದ ಅಂದರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಸುಖ ಆದರೆ ಅದು ವಿಷಯ ಸುಖ ಅಲ್ಲ ವಿಷಯ ಪದಾರ್ಥಗಳಿಂದ ಜನ್ಯವಾಗಿರ್ತಕ್ಕಂಥ ಸುಖ ಅಲ್ಲ ಹಂಗಾರೆ ಆ ಸುಖ ಯಾವುದು ಅಂದರೆ ಬಿರಿಜಾ ನದಿ ಸ್ನಾನ ಆದ ನಂತರದಲ್ಲಿ ಲಿಂಗ ದೇಹ ಭಂಗ ಆದ ಮೇಲೆ ಜೀವರಿಗೆ ಆಗ್ತಕ್ಕಂಥ ಕರ್ಮ ವಿಮೋಚನೆ ಆ ನಂತರದಲ್ಲಿ ವಾಸುದೇವರೂಪಿ ಪರಮಾತ್ಮನ ಅನುಗ್ರಹದಿಂದ ಪ್ರಾಪ್ತ ಆಗುವಂಥ ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷ ಆ ಮೋಕ್ಷ ಸುಖಕ್ಕೆ ಅಂತ ಮೂಲರೂಪಿ ಶ್ರೀಮನ್ ನಾರಾಯಣನ ಶಿರಸ್ಸಿನಿಂದ ದಕ್ಷಿಣ ಪಾರ್ಶ್ವದಿಂದ ಹೊರಟ ಅಂಶಗಳು ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನ ದಕ್ಷಿಣ ಭಾಗಗಳನ್ನು ಪ್ರವೇಶ ಮಾಡೋದರಿಂದ ಅವು ವಿಷಯ ಸುಖಕ್ಕೆ ಕಾರಣ ಆಗಿದೆ ಅದೇ ಬಿಂಬರೂಪಿ ಪರಮಾತ್ಮನ ಉತ್ತರ ಪಾರ್ಶ್ವದಿಂದ ಹೊರಟ ಜೀವನ ಉತ್ತರ ಪಾರ್ಶ್ವವನ್ನು ಪ್ರವೇಶ ಮಾಡ್ತವೆ ಇವು ಪಾರತ್ರಿಕ ಸುಖಕ್ಕೆ ಕಾರಣ ಆಗಿದೆ ಹೀಗೆ ಬಿಂಬರೂಪಿ ಪರಮಾತ್ಮ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೆ ಐಹಿಕ ಆಮುಷ್ಮಿಕ ಎಲ್ಲ ರೀತಿಯಾಗಿ ಸುಖವನ್ನು ಕೊಡ್ತಾನಾದ್ರಿಂದ ಪರಮಾತ್ಮನಿಗೆ ಪ್ರಿಯ ಅನ್ನೋ ಶಬ್ದದಿಂದ ಕರೀತಾರೆ ಅವನೆ ಮೋದಾ ಪ್ರಮೋದ ಅಂತ ಕರೆಸ್ಕೊತಾನೆ ಇಲ್ಲಿ ಖ ಅಂದರೆ ಇಂದ್ರಿಯಗಳು ಸು ಅಂದರೆ ಒಳ್ಳೆಯದು ಅಂದರೆ ಆ ಇಂದ್ರಿಯಗಳಿಂದ ಬರತಕ್ಕಂಥದ್ದು ಸುಖ ಅದು ಜೀವನಿಗೆ ಒಳ್ಳೆಯದು ಅಂತ ಅಭಿಪ್ರಾಯ ಬರ್ತಾ ಇದೆ ಜೀವನಿಗೆ ಭಗವಂತನ ಅವಯವಗಳು ಶಿರಸ್ಸು ಬಲತೋಳು ಎಡತೋಳು ಕ್ರಮವಾಗಿ ಪ್ರಿಯ ಮೋದ ಪ್ರಮೋದ ಅಂತ ಈ ರೀತಿಯಾಗಿ ಕರೆಸ್ಕೊಳತ್ತೆ ಆನಂದಮಯ ಅಂತ ಮಧ್ಯದೇಹ ಆನಂದ ಅನ್ನ ಅಂತ ಈ ರೀತಿಯಾಗಿ ಹೇಳ್ತಾ ಇದೆ ಮುಕ್ತನಿಯಾಮಕನಾಗಿರ್ತಕ್ಕಂಥ ಭಗವಂತ ಮುಕ್ತರಿಗೆ ಶುದ್ಧ ಸತ್ವಾತ್ಮಕ ವಿಷಯ ಭೋಗದಿಂದ ವ್ಯಕ್ತವಾಗುವಂತಹ ಮೋದವನ್ನು ಕೊಡೋದ್ರಿಂದ ತಾನೇ ಮೋದ ಅಂತ ಕರೆಸ್ಕೊತಾನೆ ವೈಶಿಕ ಅಥವಾ ವಿಷಯಕ ಅಂದರೆ ಎರಡೂ ಒಂದೇ ಪಾರತ್ರಿಕ ಸುಖ ಅಂದರೆ ಇಲ್ಲಿ ಸ್ವರ್ಗ ಸುಖ ಅಂತಗೋಬಾರದು ಪರಲೋಕ ಅಂದರೆ ಉತ್ತಮವಾಗಿರ್ತಕ್ಕಂಥ ವೈಕುಂಠ ಹದಿಲೋಕಗಳು ಅಲ್ಲಿ ಪ್ರಾಪ್ತವಾಗುವಂಥ ಸುಖಕ್ಕೆ ಪ್ರಮೋದ ಅಂದರೆ ಪ್ರಕೃಷ್ಟವಾಗಿರ್ತಕ್ಕಂಥ ಸುಖ ಮೋದ ಅಂದರೆ ಸುಖ ಪ್ರಮೋದ ಅಂದರೆ ಪ್ರಕೃಷ್ಟವಾದ ಸುಖ ಅದನ್ನು ನೀಡೋದ್ರಿಂದ ಪರಮಾತ್ಮನಿಗೆ ಪ್ರಮೋದ ಅಂತ ಹೆಸರು ಇಂತಹ ಪರಮಾತ್ಮ ಆನಂದಮಯ ಮುಕ್ತರಿಗೆ ವೈಕುಂಠದಲ್ಲಿ ಹೀಗೆ ಮೋದ ಪ್ರಮೋದ ದಾಯಕನಾದವನು ಪರಮಾತ್ಮ ಆದ್ದರಿಂದ ಅವನಿಗೆ ಪಾಪಕರ್ಮ ಜನ್ಯ ದುಃಖದ ಭಯ ಇಲ್ಲ ಆದ್ದರಿಂದ ಪಾಪಕರ್ಮ ಸಮರ್ಪಣೆ ಅವನಿಗೆ ಮಾಡಿದರೂ ಕೂಡ ಅದು ಅನುಶ್ಚಿತ ಅಥವಾ ನಿಷಿದ್ಧ ಅಂತ ಅನಿಸೋದಿಲ್ಲ ಅಂತ ತಿಳಿಸ್ತಾರೆ